ಹರಿಕ ಸಾರ ಗುರುಗಳ ಕರುಣದಿಂದ ಅಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದೆ ಸಪ್ತಧಾತುಗ ಕೋಶಗ ಅಂದರೆ ಕೋಶಗಳಲ್ಲಿ ಸಪ್ತಧಾತುಗಳಲ್ಲಿ ಪರಮಾತ್ಮನ ವ್ಯಪ್ತತ್ವದ ಚಿಂತನೆಯನ್ನು ಕೊಟ್ಟರು ಈಗ ಈ ಪದ್ಯದಲ್ಲಿ ಪರಮಾತ್ಮನ ವಾಂಗಯ ಮನೋಮಯ ರೂಪದ ಚಿಂತನೆಯನ್ನು ತಿಳಿಸ್ಕೊಡ್ತಾರೆ ಶಿರಗಳ 5 ಶಿರಗಳೈದೈದು ಎರಡು ಬಾಹುಗಳೆರಡು ಪಾದಗಳೊಂದು ಮಧ್ಯೋದರ್ ದಿ ಶೋಭಿಪ ವಾಂಗ್ ಮನೋಮಯ ನೆನಪ ನಿತ್ಯದಲ್ಲಿ ಕರ್ಣ ಧಾತುಗಳಲ್ಲಿಪ್ಪ ಎಪ್ಪತ್ತೆರಡು ಸಾವಿರ ನಾಡಿಗಳು ಇಪ್ಪ ಅರವಿದೂರನು ಭಾರತ ಪ್ರತಿಪಾದ್ಯನೆಂದೆರೆಸಿ ಪರಮಾತ್ಮ ನಮ್ಮ ಶರೀರದಲ್ಲಿ ಶಿರಗಳೈದೈದು ಅಂದರೆ ಹತ್ತು ಎರಡು ತಲೆ ಕೈ ಎರಡು ಕಾಲೆರಡು ಬಾಹುಗಳೆರಡು ಪಾದಗಳ ಒಂದು ನಡುವೆ ಮಧ್ಯೋದರ ಈ ರೀತಿಯಾಗಿ ಶೋಭಿಪ ವಾಂಗ್ಮಯ ಮನೋಮಯ ಅಂತ ವಾಂಗ್ ಮನೋಮಯ ರೂಪ ಅಂತ ಚಿಂತನೆಯಲ್ಲಿ ತಿಳಿಸ್ತಾರೆ ಶಿರಗಳು ಐದು ಯಾವುದು ಅಂದರೆ ನಾಲ್ಕು ವೇದಗಳು ಇತಿಹಾಸ ಪುರಾಣ ಪಂಚಮೋ ವೇದ ಅಂತ ಮಹಾಭಾರತ ಬಾಹುಗಳು ಹತ್ತು ದಶ ಉಪನಿಷತ್ತುಗಳು ಪಾದಗಳು ಎರಡು ಆಮೇಲೆ ಮಧ್ಯೋದರ ಒಂದು ಪಾದಗಳು ಎರಡು ಯಾವುದು ಅಂದರೆ ಹದಿನೆಂಟು ಪುರಾಣಗಳು ಮತ್ತು ಹದಿನೆಂಟು ಉಪ ಅಂತ ತಿಳಿಸ್ತಾರೆ ಮಧ್ಯ ಉದಾರ ಯಾವುದು ಅಂದರೆ ಬ್ರಹ್ಮಸೂತ್ರ ಇವಿಷ್ಟೂ ಸೇರಿ ಭಗವಂತನ ವಾಂಗಯ ರೂಪ ಇಷ್ಟನ್ನು ಚಿಂತನೆ ಮಾಡಿಸ್ತಕ್ಕಂಥ ರೂಪ ಮನೋಮಯ ರೂಪ ಅಂತ ತಿಳಿಸ್ತಾರೆ ಆದ್ದರಿಂದ ಶೋಭಿಪ ವಾಮ ಮನೋಮಯ ನೆನೆಸಿ ನಿತ್ಯದಲ್ಲಿ ನಿತ್ಯದಲ್ಲಿ ಪಠಣ ಪಾರಾಯಣ ಅಧ್ಯಯನ ಶ್ರವಣ ಮಾಡಿಸ್ತಕ್ಕಂಥ ರೂಪಗಳೇ ವಾಮ್ಮಯ ಮನೋಮಯ ರೂಪ ಆದ್ದರಿಂದ ವೇದವ್ಯಾಸ ದೇವರ ವಾಂಗ್ಮಯ ರೂಪ ಮನೋಮಯ ರೂಪ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಈ ಪದ್ಯದ ತಾತ್ವದೇವನ ಹೇಳ್ತಾರೆ ಸ್ಥೂಲ ಶರೀರಗತ ಪರಮಾತ್ಮನ ವಾಂಗ್ಮಯ ಮತ್ತು ಮನೋಮಯ ರೂಪ ಸಾಧನ ಶರೀರ ಈ ಸ್ಥೂಲ ದೇಹದಲ್ಲಿ ವಾಗ್ ರೂಪದ ವ್ಯಾಪಾರ ಮತ್ತೊಂದು ಮನೋರೂಪವಾಗಿರ್ತಕ್ಕಂಥ ವ್ಯಾಪಾರ ಈ ಎರಡೂ ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕ್ರಿಯಾ ವಿಶೇಷಗಳು ಸಂಭಾಷಣೆ ಪಾಠ ಪ್ರವಚನಾದಿಗಳನ್ನು ಮಾಡೋದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನು ಇನ್ನೊಬ್ರಿಗೆ ತಿಳಿಸೋದು ಎಲ್ಲವೂ ಕೂಡ ವಾಗ್ ರೂಪವಾಗಿರ್ತಕ್ಕಂಥ ವಾಕಂದರೆ ಮಾತು ಆ ರೀತಿಯಾಗಿರ್ತಕ್ಕಂಥ ಕ್ರಿಯೆಗಳು ಈ ವಾಗೀಂದ್ರಿಯ ಕರ್ಮೇಂದ್ರಿಯಗಳಲ್ಲಿ ಒಂದು ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನಾಲಿಗೆ ಆ ನಾಲಿಗೆಯಲ್ಲಿ ಅಗ್ನಂತರಗತರಾಗಿ ಪರಶುರಾಮರೂಪಿ ಪರಮಾತ್ಮ ಇದ್ದು ಈ ವಾಗ್ವ್ಯಾಪಾರಗಳನ್ನು ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಮಾಡಿಸ್ತಾರೆ ಅದರಿಂದ ವಾಂಗ್ಮಯ ರೂಪ ಅಂತ ಮನಸ್ಸು ಅನ್ನೋದು ಹನ್ನೊಂದನೇ ಇಂದ್ರಿಯ ಅಂತ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಅನ್ನೋ ಹತ್ತೂ ನಿಯಂತ್ರಣ ಮಾಡಿಸ್ತಕ್ಕಂಥದ್ದು ಮನಸ್ಸು ವಿಷಯ ವಸ್ತು ಸನ್ನಿಕರ್ಷದಿಂದ ಆ ಜ್ಞಾನೇಂದ್ರಿಯಗಳ ಮೂಲಕ ವಿಷಯಗಳು ಮನಸ್ಸನ್ನು ಸೇರ್ತಾವೆ ಆದ್ದರಿಂದ ವಿಷಯ ಗ್ರಹಣ ಶಕ್ತಿಯ ಕೇಂದ್ರ ಸ್ಥಾನ ಅಂತಾದರೆ ಮನಸ್ಸು ವಿಷಯಗಳನ್ನು ಗ್ರಹಣ ಮಾಡಿದ ಮೇಲೆ ಅದಕ್ಕೆ ಅನುವರ್ತಿಯಾಗಿ ಜೀವ ಪಂಚ ಕರ್ಮೇಂದ್ರಿಯಗಳ ಮೂಲಕ ಕರ್ಮರೂಪವಾಗಿರ್ತಕ್ಕಂಥ ವ್ಯಾಪಾರವನ್ನು ಮನಸ್ಸಿನ ಮೂಲಕ ಮಾಡಿಸ್ತಾನೆ ಜ್ಞಾನೇಂದ್ರಿಯದ ಮೂಲಕ ಜ್ಞಾನದ ವ್ಯಾಪಾರವು ಕೂಡ ನಡೀತಾ ಇದೆ ಸಂಕಲ್ಪ ವಿಕಲ್ಪ ಇದೆಲ್ಲ ಮನಸ್ಸಿನಿಂದ ನಡೆಯುವಂಥದ್ದು ಇದಕ್ಕೆ ಮನಸ್ಸಿಗೆ ಇಂದ್ರ ಕಾಮ ಇವರೆಲ್ಲ ಅಭಿಮಾನಿಗಳು ಗರುಡ ಶೇಷ ರುದ್ರ ಇಂದ್ರ ಕಾಮ ಚಂದ್ರ ಎಲ್ಲ ಇವರಿಗೆ ನಿಯಂತ್ರಕರಾಗಿ ರುದ್ರದೇವರು ಮನೋಭಿಮಾನಿ ಅಂತ ಕರೆಸ್ಕೊತಾರೆ ರುದ್ರಾಂತರ್ಗತನಾಗಿ ಸಂಕಷ್ಟರೂಪಿ ಪರಮಾತ್ಮ ಮನಸ್ಸಿನ ವೃತ್ತಿಗಳನ್ನು ಚಿತ್ತ ಚೇತನ ಅಹಂಕಾರ ಬುದ್ಧಿ ಮನಸ್ಸು ಈ ಎಲ್ಲ ಕಾರ್ಯವನ್ನು ಸಂಕಷ್ಟರೂಪಿ ಪರಮಾತ್ಮ ಮನೋಮಯ ರೂಪ ಅಂತ ಇದ್ದಲ್ಲಿ ಈ ಕಾರ್ಯವನ್ನು ಮಾಡ್ತಾನೆ ಮನಸ್ಸಿನ ವ್ಯಾಪಾರವನ್ನು ಮಾಡಿಸ್ತಾನೆ ಹೀಗೆ ಪರಮಾತ್ಮನ ವಾಂಗ್ಮಯ ರೂಪ ಮನೋಮಯ ರೂಪ ಇದನ್ನು ಪ್ರತಿಯೊಬ್ಬನು ಚಿಂತನೆ ಮಾಡಲೇಬೇಕು ಅಂತ ಈ ವಾಂಗ್ಮಯ ರೂಪನಾಗಿರ್ತಕ್ಕಂಥ ಪರಮಾತ್ಮನಿಗೆ ಶಿರೆಗಳ ಐದೈದು ಎರಡು ಅಂದರೆ ಹತ್ತು ಬಾಹುಗಳು ಆ ಹತ್ತು ಬಾಹುಗಳೇ ಪಂಚ ಜ್ಞಾನೇಂದ್ರಿಯಾ ಅಂತ ಇನ್ನೊಂದು ರೀತಿಯಾಗಿ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಶಿರಗಳು ಯಾವ ಐದು ಯಾವುದು ಅಂತ ಅಂದರೆ ಪಂಚಭೂತಗಳು ಅಂತ ತಿಳಿಸಿದರು ಈ ಪಂಚಭೂತಗಳೇ ಶಿರಗಳು ಅವುಗಳ ಮೂಲಕ ಭೂತ ಪಂಚಕಗಳು ಅಥವಾ ತನ್ಮಾತ್ರೆಗಳು ಅಂತ ಕರೆಸುವಂಥ ಗಂಧ ರಸ ರೂಪ ಸ್ಪರ್ಶ ಮತ್ತು ಶಬ್ದ ಅವುಗಳಿಗೆ ಪ್ರೇರಕನಾಗಿ ಆ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಶ್ರವಣ ನಯನ ಗ್ರಾಣ ತ್ವಕ್ಕರಸ ವಿಷಯವಸ್ತುಗಳ ಸನ್ನಿಕರ್ಷದ್ವಾರ ಆ ಇಂದ್ರಿಯಗಳ ವ್ಯಾಪಾರವನ್ನು ಮಾಡಿಸ್ತಕ್ಕಂಥವ್ರು ಪರಮಾತ್ಮನೇ ಈ ಭೂತ ಪಂಚಕಗಳ ತನ್ಮಾತ್ರ ಗುಣ ವಿಷಯಗಳು ಇವು ಇಂದ್ರಿಯ ಸನ್ನಿಕರ್ಷದಿಂದ ಜ್ಞಾನೇಂದ್ರಿಯಗಳ ಮೂಲಕ ಮನಸ್ಸುವನ್ನು ಇಂದ್ರಿಯವನ್ನು ಸೇರಿದಾಗ ಅಲ್ಲಿ ಮನೋವೃತ್ತಿಗಳ ವ್ಯಾಪಾರ ಅನ್ನೋದು ನಡೆಯುತ್ತೆ ವಿಷಯವನ್ನು ಗ್ರಹಿಸೋದು ಸಂಕಲ್ಪ ವಿಕಲ್ಪ ರೂಪ ಆಮೇಲೆ ನಿಶ್ಚಯ ಇದು ಬುದ್ಧಿ ಮಾಡುವಂತಹ ಕಾರ್ಯ ಇದು ತ್ಯಾಜ್ಯ ಇದು ಬೇಕು ಇದು ಬೇಡ ಅಂತ ನಿರ್ಧಾರ ಮಾಡ್ತಕ್ಕಂಥದ್ದು ಬುದ್ಧಿ ಇನ್ನು ಚಿತ್ತ ಪೂರ್ವದಲ್ಲಿ ಸ್ಮರಣೆಯಿಂದ ನಿಶ್ಚಯಿಸತಕ್ಕಂಥ ಸಂಕಲ್ಪ ಶಕ್ತಿ ಉಳ್ಳ ವೃತ್ತಿಗೆ ಚಿತ್ತ ಕರೀತಾರೆ ಅಹಂಕಾರ ನಾನು ನನ್ನದು ಅನ್ನೋ ಪ್ರವೃತ್ತಿ ಆಮೇಲೆ ಚೇತನ ಅಂದರೆ ಸಂಸ್ಕಾರ ಅಂತ ವೃತ್ತಿಜ್ಞಾನ ಪ್ರವಾಹ ರೂಪವಾಗಿರ್ತಕ್ಕಂಥ ವೃತ್ತಿ ಜ್ಞಾನನೇ ಚೇತನ ಅಂತ ಹೀಗೆ ಆ ಅಧಿಷ್ಠಾನದಲ್ಲಿ ಒಂದೊಂದು ವಿಷಯವನ್ನು ಯೋಚಿಸಿ ನಿರ್ಧಾರ ಮಾಡತಕ್ಕಂಥ ವ್ಯಾಪಾರ ಏನಿದೆಯಲ್ಲ ಅದು ವಾಂಗನೋಮಯ ರೂಪಿಯ ಮಧ್ಯಪ್ರದೇಶ ಅನ್ನುವಂತಹ ಉದಾರ ಅಂತ ಈ ರೀತಿಯಾಗಿ ಅಲ್ಲಿ ತಿಳಿಸ್ತಾರೆ ಹೀಗೆ ಪಂಚಭೂತಗಳು ಅನ್ನೋ ಐದು ಶಿರಗಳು ದಶ ಇಂದ್ರಿಯಗಳು ಹತ್ತು ಬಾಹುಗಳು ಮನೋವೃತ್ತಿ ಅನ್ನುವಂತಹ ಮಧ್ಯ ಉದರ ಶೋಭಿಸುವ ವಾಂಗ್ ಮನೋಮಯನಿಗೆ ಪಾದದ್ವಯಗಳು ಯಾವುದದು ಅಂತಂದರೆ ಪುಣ್ಯ ಮತ್ತು ಪಾಪ ಅಂತ ಕರೀತಾರೆ ಶುಭ ಕರ್ಮಗಳು ದಕ್ಷಿಣ ಪಾದ ಅಶುಭಕರ್ಮಗಳು ವಾಮಪಾದ ಈ ರೀತಿಯಲ್ಲಿ ಶೋಭಿಸ್ತಾ ಇರ್ತಕ್ಕಂಥ ಮನೋಮಯ ರೂಪಿ ಭಗವಂತನನ್ನು ನಿರಂತರದಲ್ಲಿ ದೇಹದಲ್ಲಿ ವ್ಯಪ್ತನಾಗಿದ್ದಾನೆ ಅಂತ ಚಿಂತಿಸಿ ಉಪಾಸನೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಮೊದಲಿಗೆ ಹೇಳದಂತೆ ಒಬ್ಬೊಬ್ಬ ವ್ಯಾಖ್ಯಾನಕಾರರು ಒಂದು ರೀತಿ ಶಿರಗಳ ಐದು ಅಂತಾದಾಗ ನಾಲ್ಕು ವೇದಗಳು ಒಂದು ಮಹಾಭಾರತ ಇತಿಹಾಸ ಪುರಾಣ ಅಂಥೇಳಿ ಪಂಚಮ ವೇದಾಂತ್ ಕರೆಯುವಂತಹ ಐದನೇ ವೇದಾಂತ್ ಕರೆಯುವ ಮಹಾಭಾರತವನ್ನು ಐದು ಶಿರಗಳು ಬಾಹುಗಳು ಹತ್ತು ಅಂದರೆ ಉಪ ಉಪನಿಷತ್ತುಗಳ ಸ್ಮರಣೆಯನ್ನು ಕೊಟ್ಟರು ಪಾದಗಳೆರಡು ಮಧ್ಯ ಉದರ ಒಂದು ಪಾದಗಳೆರಡು ಯಾವುದು ಅಂದರೆ ಹದಿನೆಂಟು ಪುರಾಣಗಳು ಹದಿನೆಂಟು ಉಪಪುರಾಣಗಳು ತಿಳಿಸಿದರು ಮಧ್ಯೋದರ ಅಂದರೆ ಬ್ರಹ್ಮಸೂತ್ರ ಅಂತ ಹೀಗೆ ಭಗವಂತನ ವಾಂಗಯ ರೂಪ ಅದು ಸಮಸ್ತ ಶಾಸ್ತ್ರ ಸಾರಾರ್ಥನೇ ಇರ್ತಕ್ಕಂಥದ್ದು ಅಂತ ಸೇರಿಸಿದರು ಇಷ್ಟನ್ನು ಚಿಂತನೆ ಮಾಡಿಸ್ತಕ್ಕಂಥ ರೂಪ ಅಂತ ಆದರೆ ಮನೋಮಯ ರೂಪ ಆದ್ದರಿಂದ ಈ ರೀತಿಯಾಗಿ ಪರಮಾತ್ಮ ವಾಂಗಯ ಮನೋಮಯ ಅಂತ ಚಿಂತನೆಯನ್ನು ಮಾಡಬೇಕು ಅಂತ ಇಲ್ಲಿ ತಿಳಿಸಿದರು ಈ ರೂಪದಿಂದ ಪರಮಾತ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳಿಪ್ಪ ಕರ್ಣಧಾತುಗಳಲ್ಲಿ ಇಪ್ಪ ಹೀಗಿದ್ರು ಕೂಡ ಅರ ವಿಧೂರ ಅಂತ ತಿಳಿಸ್ತಾರೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಬೃಹದಿ ಮಂತ್ರ ಪ್ರತಿಪಾದ್ಯವಾಗಿರ್ತಕ್ಕಂಥ ಎಪ್ಪತ್ತೆರಡು ಸಾವಿರ ಭಗವಂತನ ಭಾರತ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮನ ರೂಪವನ್ನು ಹೇಳಬೇಕಾದ್ರೆ ಅನ್ನಮಯಾದಿ ಎಂಟು ರೂಪಗಳು ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಸಂಚಾರ ಮಾಡ್ತಾವೆ ಅಂತ ತಿಳಿಸ್ತಾರೆ ವೈಶ್ವಾನರ ಮತ್ತು ಮುಖ್ಯ ಪ್ರಾಣ ನಾವು ಉಂಡ ಅನ್ನವನ್ನು ಪಚನ ಮೇಲೆ ಅದರ ಸಾರ ಭಾಗದಲ್ಲಿರ್ತಕ್ಕಂಥ ಪೃಥ್ವಿ ಮೊದಲಾಗಿರ್ತಕ್ಕಂಥ ಪಂಚಭೂತ ಜೊತೆಗೆ ಅಹಂಕಾರ ತತ್ವ ಮಹತತ್ವ ಅವ್ಯಕ್ತ ತತ್ವ ಒಟ್ಟು ಸೇರಿ ಎಂಟು ತತ್ವಗಳನ್ನು ಅನ್ನಮಯಾದಿ ಎಂಟು ಭಗವದ್ ನಾಡಿಗಳಲ್ಲಿ ಹರಿಸ್ತಾರೆ ಆ ಮೂಲಕ ಸಪ್ತ ಧಾತುಗಳು ತ್ವಕ್ ಚರ್ಮ ಮಾಂಸ ರುದಿರ ಮೇಧ ಮಜ್ಜ ಅಸ್ಥಿ ಅಂತ ಮತ್ತು ತ್ರಿಧಾತುಗಳು ಅಂದರೆ ವಾತ ಪೀತ ಕಫಾಂತ್ ಇದನ್ನು ತ್ರಿದಧಾತುಗಳನ್ನು ಸಪ್ತ ಧಾತುಗಳನ್ನು ಸುಸ್ಥಿತಿಯಲ್ಲಿ ಇಟ್ಟು ಸಮ ಇಟ್ಟು ಜೀವನಿಗೆ ಆರೋಗ್ಯವನ್ನು ತಂದುಕೊಡ್ತಾರೆ ಈ ರೀತಿಯಾಗಿ ಉಪಾಸನೆ ಮಾಡಿದರೆ ಕರುಣಾತುಗಳಲ್ಲಿ ಪ ಕರುಣಗಳು ಅಂದರೆ ಇಂದ್ರಿಯಗಳು ಮನಸ್ಸು ಜೊತೆಗೆ ಮನೋಭಾ ಅಂತ ತ್ರಿಕರ್ಣಗಳು ಕೂಡ ಕಾಯ ವಾಚ ಮನಸ್ಸ ಅಂತ ಏನು ಹೇಳ್ತೀವಿ ಅದನ್ನು ಸೇರಿಸ್ಕೋಬೇಕು ಧಾತುಗಳು ಸುಸ್ಥಿತಿಯಲ್ಲಿದ್ದರೆ ಕರ್ಣಗಳೆಲ್ಲ ಚೆನ್ನಾಗಿ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಎಲ್ಲ ಇಂದ್ರಿಯಗಳು ಕೂಡ ಮನೋವಾ ಕಾಯತ್ರಿಕರಣಗಳು ಸಶಕ್ತವಾಗಿದ್ದಾಗ ಮಾತ್ರ ಭಗವಂತನ ಆರಾಧನೆಯನ್ನು ನಡೆಯುತ್ತೆ ಇಲ್ಲದೇ ಇದ್ದರೆ ಇಂದ್ರಿಯಾಣಿ ಹಯಾನ್ಯಾಹುಹು ಅಂತ ಉಪನಿಷತ್ ಹೇಳುತ್ತೆ ಇಂದ್ರಿಯಗಳನ್ನು ಶಾಸ್ತ್ರದಲ್ಲಿ ಕುದುರೆಗೆ ಹೋಲಿಸಿದ್ದಾರೆ ಮನಸ್ಸಿಗೆ ಬಂದಂತೆ ಹೋಗುತ್ತೆ ಮನಸ್ಸಿಗೆ ಬಂದಂತೆ ಹೋದಾಗ ನರಕ ಅಂದಂಥ ಕಡೆಗೆ ಒಲೋದೇ ಜಾಸ್ತಿ ಆದ್ದರಿಂದ ಧಾತು ವೈಷಮ್ಯ ಅಂದರೆ ರೋಗ ಧಾತು ಸಾಮ್ಯನೆ ಆರೋಗ್ಯ ಈ ಧಾತುವಿನ ಸಾಮ್ಯತೆಯನ್ನು ಅಲ್ಲಿರ್ತಕ್ಕಂಥ ನಿಯಾಮಕ ಭಗವದ್ ರೂಪಗಳ ಚಿಂತನೆಯನ್ನು ಮಾಡಿದರೆ ಮಾತ್ರ ಸಾಧ್ಯ ಬೇರೆ ದಾರಿ ಅನ್ನೋದಿಲ್ಲ ಆ ಧಾತುಗಳಲ್ಲಿ ಸಾಮ್ಯ ಬೇಕು ಅಂತಾದರೆ ಇಂದ್ರಿಯ ಮತ್ತು ಮನಸ್ಸುಗಳೆಲ್ಲ ಆರೋಗ್ಯದಿಂದ ಇರಬೇಕು ಅದಕ್ಕೆ ನಾಡಿಗಳಲ್ಲಿ ಒಳ್ಳೆಯ ಅನ್ನ ರಸವನ್ನು ರೂಪಗಳು ಮತ್ತು ಸಮಾನ ನಾಮಕ ವಾಯುದೇವರು ಸಮಾನವಾಗಿ ಹರಿಸೋದು ಈ ಅನುಸಂಧಾನವನ್ನು ಮಾಡಿದರೆ ಜೀವನಿಗೆ ಆರೋಗ್ಯ ಭಾಗ್ಯ ಇಂದ್ರಿಯ ಪಾಠವ ಯಾವ್ಯಾವ ಇಂದ್ರಿಯದಿಂದ ಏನೇನು ಕಾರ್ಯಗಳಾಗಬೇಕೋ ಕಣ್ಣಿಗೆ ನೋಡುವ ಶಕ್ತಿ ಕಿವಿಗೆ ಕೇಳುವ ಶಕ್ತಿ ಇತ್ಯಾದಿ ಎಲ್ಲ ಕಾರ್ಯವನ್ನು ಕೂಡ ಅಲ್ಲಿರ್ತಕ್ಕಂಥ ಭಗವದ್ ರೂಪಗಳಿಂದ ಮಾಡಿಸ್ತಾನೆ ಭಗವಂತ ಹೀಗೆ ಮನಸ್ಸು ಶರೀರ ಇಂದ್ರಿಯ ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದರೂ ಕೂಡ ಭಗವಂತ ಅರವಿದೂರ ದೋಷದೂರ ಗುಣಪರಿಪೂರ್ಣನೇ ಆಗಿದ್ದಾನೆ ಭಗವಂತ ನಮ್ಮ ಶರೀರ ಇಂದ್ರಿಯ ಮನಸುಗಳ ಆರೋಗ್ಯಕ್ಕೆ ದೋಷದೂರನಾಗಿರ್ತಕ್ಕಂಥ ಅನ್ನಮಯಾದಿ ಭಗವದ್ ಸದಾ ಸ್ಮರಣೆ ಮಾಡೋದರಿಂದ ಸಾಧ್ಯ ಇಂತಹ ಪರಮಾತ್ಮ ಭಾರತ ಪ್ರತಿಪಾದ್ಯ ಪರಮಾತ್ಮ ಅರ ಅಂದರೆ ದೋಷಗಳು ಅರವಿದೂರ ಅಂದರೆ ದೋಷ ದೂರ ಗುಣಪರಿಪೂರ್ಣ ಅಂತ ಆಹಾರದ ರಸದಿಂದ ಕರಣ ಅಂದರೆ ಇಂದ್ರಿಯಗಳು ಸಪ್ತ ಧಾತುಗಳೆಲ್ಲ ಪುಷ್ಟವಾಗಿ ದಷ್ಟಪುಷ್ಟವನ್ನು ಪಡ್ಕೊಂಡ್ರೂ ಕೂಡ ಆಸೂರಿ ಶಕ್ತಿಗಳು ಒಳಪ್ರವೇಶ ಮಾಡಿ ನಮ್ಮ ಮನಸ್ಸಿನ ದೈಹಿಕ ಎಲ್ಲ ಆರೋಗ್ಯವನ್ನು ಕೆಡಿಸುವಂತಹ ಸಂಭವ ಇರುತ್ತೆ ಆದ್ದರಿಂದ ಅನ್ನಮಯಾದಿ ಭಗವದ್ ರೂಪಗಳು ಕರಣ ಅಂದರೆ ಇಂದ್ರಿಯಗಳಲ್ಲಿ ಮತ್ತು ನಿತ್ಯ ಸನ್ನಿಹಿತವಾಗಿದ್ದರೆ ಈ ಅಪಾಯ ನಮಗೆ ಇರೋದಿಲ್ಲ ಅವು ತಾವು ದೋಷ ದೂರವಾಗಿದ್ದು ಇಂದ್ರಿಯಗಳನ್ನು ಧಾತುಗಳನ್ನು ದೋಷಮುಕ್ತರನ್ನಾಗಿ ಮಾಡುತ್ತೆ ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥ ಸ್ಮರಣೆಯನ್ನು ನಮ್ಮ ಶರೀರ ಇಂದ್ರಿಯಗಳ ಮನಸ್ಸು ಮತ್ತು ಆರೋಗ್ಯಕ್ಕೆ ದೋಷ ದೂರರಾಗಿರ್ತಕ್ಕಂಥ ಅನ್ನಮಯಾದಿ ಭಗವದ್ ರೂಪಗಳನ್ನು ಸದಾ ಸ್ಮರಣೆ ಮಾಡಬೇಕು ಇಂತಹ ಪರಮಾತ್ಮ ಭಾರತ ಪ್ರತಿಪಾದ್ಯ ಅಂದರೆ ಪ್ರತಿಪಾದ್ಯ ಅಂತ ಉಪಲಕ್ಷಣ ಪ್ರಾಣಸ್ಯ ಪ್ರಾಣಃ ಅಂತಹ ಪ್ರಾಣದೇವರಿಗೂ ಪ್ರಾಣ ಅಂದರೆ ಮುಖ್ಯ ಪ್ರಾಣ ಅಂತಾದರೆ ಪರಮಾತ್ಮನೇ ಅಂಥೇಳಿ ಮಹಾಭಾರತ ಮೋಕ್ಷ ಧರ್ಮ ಪರ್ವದಲ್ಲಿ ಗುರುಗು ಋಷಿಗಳು ಭರದ್ವಾಜರಿಗೆ ಉಪದೇಶ ಮಾಡತಕ್ಕಂಥ ಪ್ರಮೇಯ ಇದು ಆದ್ದರಿಂದ ಇದನ್ನು ಭಾರತ ಪ್ರತಿಪಾದ್ಯ ಅಂದರೆ ಮಹಾಭಾರತ ಪ್ರತಿಪಾದ್ಯನೇ ಆಗಿರ್ತಕ್ಕಂಥದ್ದು ಉಪಲಕ್ಷಣೀಯ ಸರ್ವ ಪ್ರತಿಪಾದ್ಯ ಅಂತಕ್ಕಂದರೆ ಮಹಾಭಾರತಕ್ಕೆ ಪಂಚಮ ವೇದ ಅಂತಲೇ ಕರೆಯೋದು ಹೀಗೆ ಪರಮಾತ್ಮ ಇಷ್ಟೆಲ್ಲ ನಾಡಿಗಳಲ್ಲಿ ಸ್ವಪ್ತ ಧಾತುಗಳಲ್ಲಿ ಇಂದ್ರಿಯಗಳಲ್ಲಿ ವ್ಯಾಪ್ತನಾಗಿದ್ದು ನಮ್ಮ ವಾಗ್ವ್ಯಾಪಾರ ಮನೋವ್ಯಾಪಾರ ಎಲ್ಲವನ್ನೂ ನಡೆಸ್ಕೊಡ್ತಾನೆ ಅಂಥೇಳಿ ಅವನ ಅನಂತ ಉಪಕಾರಗಳನ್ನು ಅನಿಮಿತ ಉಪಕಾರಗಳನ್ನು ಸದಾ ಚಿಂತನೆ ಮಾಡಿದ್ರೆ ಅಂತಹ ಜೀವನಿಗೆ ದೈಹಿಕ ಮಾನಸಿಕ ಆರೋಗ್ಯದ ಸ್ಥಿರತೆ ಆ ಧಾತುಗಳಲ್ಲಿ ವೈಷಮ್ಯತೆ ಇಲ್ಲದೇ ಇದ್ದಂಗೆ ಸಮ ದೇಹಕ್ಕೆ ತುಷ್ಟಿ ಮನಸ್ಸಿಗೆ ಪುಷ್ಟಿ ಎಲ್ಲವೂ ಕೂಡ ಬರ್ತಾ ಇದೆ ಆದ್ದರಿಂದ ಸ್ಮರಣೆ ಒಂದೇ ಸಾಧನ ಈ ರೀತಿಯಾಗಿ ತಿಳಿಸ್ತಾರೆ ಶ್ರೀಕೃಷ್ಣ